ಪರಮಾತ್ಮ ಜೀವನದಲ್ಲಿ ಅನಂತ ರೂಪಗಳಿಂದ ನಿಂತು ಅವನಿಗೆ ಪ್ರೇರಣೆ ಮಾಡಿದರೂ ಕೂಡ ದತ್ತ ಸ್ವಾತಂತ್ರ್ಯ ಅಂದರೆ ತೇನ ತೆಕ್ತೇನ ಭಗವಂತನಿಂದ ಕೊಡಲ್ಪಟ್ಟ ಜ್ಞಾನ ಇಚ್ಛ ಪ್ರಯತ್ನವನ್ನು ಜೀವ ಬಳಕೆ ಮಾಡಿಕೊಳ್ಳದೆ ಮನಬಂದಂತೆ ವರ್ತನೆ ಮಾಡಿದರೆ ಪರಮಾತ್ಮನೇ ಪ್ರೇರಣೆ ಮಾಡಿದರೂ ಕೂಡ ಉತ್ಕೃಷ್ಟವಾದದ್ದನ್ನು ಸಾಧನೆ ಮಾಡೋದು ಸಾಧ್ಯ ಇಲ್ಲ ಹೊರಗೆ ಧರ್ಮೋಪದೇಶ ಮಾಡಿದರೂ ಕೂಡ ಒಳಗೆ ತನ್ನ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಬಯಸಿ ಕಾರ್ಯವನ್ನು ಸಾಧನೆ ಮಾಡಲಿಲ್ಲ ಅಂತಾದರೆ ಉಪಯೋಗ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಅಂದರೆ ಎಲ್ಲ ಜೀವರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಸದಾಭಿರುಚಿಯನ್ನು ಪರಮಾತ್ಮ ಕೊಡಲಿ ಒಬ್ಬರಿಗೆ ದುಷ್ಟ ವಿಷಯಗಳಲ್ಲಿ ಅಭಿರುಚಿ ಕೆಲವರಿಗೆ ಸದಾಭಿರುಚಿಯನ್ನು ಕೊಡೋದು ಈ ರೀತಿಯಾಗಿ ಯಾಕೆ ಮಾಡ್ತಾನೆ ಪರಮಾತ್ಮ ಅಂತ ಆಕ್ಷೇಪ ಮಾಡಿದ್ರೆ ಆ ಆಕ್ಷೇಪಕ್ಕೂ ಕೂಡ ಈ ಮಳೆ ನೀರಿನ ವಾರಿದ ಏನಿದೆಯಲ್ಲ ಆ ದೇವನ ದುಷ್ಟಾಂತವನ್ನೇ ಹೊಂದಿಸ್ಬೇಕು ಮಳೆ ನೀರು ಬೇರು ಕಾಂಡ ಎಲೆ ಹೂವು ಹಣ್ಣುಗಳ ಒಳಗೆ ತುಂಬಿಕೊಂಡು ಮರದ ಅಸ್ತಿತ್ವಕ್ಕೆ ಬೆಳವಣಿಗೆಗೆ ಹೂವು ಮೊದಲ ಅದಕ್ಕೆಲ್ಲ ಕಾರಣೀಭೂತವಾಗುವಂಥದ್ದು ಆ ನೀರು ಮಳೆ ನೀರು ಒಂದೇ ವೃಕ್ಷದ ಎಲ್ಲ ಹಣ್ಣುಗಳಲ್ಲಿ ಎಲ್ಲ ಹೂವುಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ರುಚಿಯನ್ನು ಗುಣವನ್ನು ಬಣ್ಣವನ್ನು ವ್ಯಕ್ತ ಮಾಡಿಕೊಡ್ತಾಯಿದ್ರು ವೈಷಮ್ಯ ಒಂದು ಸ್ವಲ್ಪ ಮಾಡ್ತಾ ಇಲ್ಲ ಅದೇ ಬೇರೆ ಬೇರೆ ವೃಕ್ಷದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫಲಪುಷ್ಪಾದಿಗಳನ್ನು ಮಾಡಿಸ್ ಬಿಡುವಂತೆ ಅನುಗ್ರಹಿಸುತ್ತೆ ಹೇಗೆ ಅಂದರೆ ಮಾವಿನ ಹಣ್ಣಿನಲ್ಲಿ ಸಿಹಿಯಾಗಿರ್ತಕ್ಕಂಥ ಹಣ್ಣು ಬೇವಿನ ಮರ ಆದರೆ ಆ ಬೇವಿನ ಮರದ ಬೀಜ ಆದರೆ ಅಲ್ಲಿ ಕಹಿಯಾಗಿರ್ತಕ್ಕಂಥ ಫಲಪುಷ್ಪಾದಿಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಭಗವಂತ ತ್ರಿವಿಧ ಜೀವರಾಶಿಗಳಲ್ಲಿ ಮೊದಲಿಗೆ ಸುಪ್ತವಾಗಿ ಶತ್ರುತ್ವ ಮಿತ್ರತ್ವ ಭಾವಗಳ ಅಭಿವ್ಯಕ್ತಿಯನ್ನು ಮಾಡ್ತಾನೆ ಹೊರತು ಪರಮಾತ್ಮ ಹೊಸದಾಗಿ ಇಲ್ಲದೆ ಇರೋದನ್ನು ತಂದು ಅವನಲ್ಲಿ ಪ್ರಕಟ ಮಾಡೋದು ಅಂತ ಇಲ್ಲವೇ ಇಲ್ಲ ಈ ಗುಣಗಳ ಅಭಿವ್ಯಕ್ತಿ ಅಥವಾ ಜೀವರ ಕ್ರಿಯೆಗಳ ಅಭಿವ್ಯಕ್ತಿಯನ್ನು ಎಷ್ಟೆಷ್ಟು ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಯೋಗ್ಯತೆ ಮೀರದಲೆ ಅಂತ ಪರಮಾತ್ಮನಿಗೆ ಏದಮಾನ ದ್ವಿಟ್ಟಂತ ಒಂದು ಬಿರುದನ್ನು ವೇದ ಹೋಳ್ತಾ ಪರಮಾತ್ಮ ಆ ಯೋಗ್ಯತೆ ಮೀರದೇ ಇದ್ದಂಗೆ ಕರ್ಮಗಳನ್ನು ಮಾಡಿಸ್ತಾನೆ ಅಕಸ್ಮಾತ್ ಯೋಗ್ಯತೆ ಮೀರಿ ಕರ್ಮ ಮಾಡಿದರೆ ಅದನ್ನು ಕಳೀತಾನೆ ಭಗವಂತ ಅಂತ ಪರಮಾತ್ಮ ಯೋಗ್ಯತೆಯನ್ನು ಮೀರದೇ ಇದ್ದಂಗೆ ಪ್ರವೃತ್ತಿಯನ್ನು ಜೀವರಿಂದ ಮಾಡಿಸ್ತಾನೆ ಸುಖ ದುಃಖ ಫಲಗಳನ್ನು ಉಣಿಸ್ತಾನೆ ಯಾಕೆ ಅಂತ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಆ ಜೀವನ ಸ್ವರೂಪವನ್ನು ಯಾಕೆ ಬದಲಿಸಬಾರದು ಭಗವಂತ ಅವನಿಗೆ ಬದಲಿಸುವ ಶಕ್ತಿ ಇಲ್ಲವಾ ಅಸಾಮರ್ಥ್ಯನ ಅಂತ ಪ್ರಶ್ನೆ ಅವನು ಸರ್ವಶಕ್ತ ಅಂತ ಹೇಳಿಕ್ ಬರಲ್ಲ ಅವನ ಈ ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ಸರ್ವಶಕ್ತ ಸರ್ವೋತ್ತಮ ಇತ್ಯಾದಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ವೈಷಮ್ಯ ಅಥವಾ ಏನೋ ದೋಷ ಅಂತ ಹೇಳ್ತಿದ್ದೀವಲ್ಲ ಪಕ್ಷಪಾತ ಅನ್ನೋದು ಅದು ಅವನ ಸ್ವಭಾವವ ಅಂತ ಕೇಳಿದ್ರೆ ಆ ಆಕ್ಷೇಪಕ್ಕೂ ಈ ದೃಷ್ಟಾಂತ ಉತ್ತರ ಕೊಡ್ತಾ ಮಳೆ ನೀರು ಎಲ್ಲ ಕಡೆ ಒಂದೇ ರೀತಿಯಾಗಿ ಏಕಪ್ರಕಾರವಾಗಿ ಸುರಿಯಲ್ಲ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವಾಗ ಎಷ್ಟೆಷ್ಟು ಮಳೆ ಬರಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಅದೇ ರೀತಿಯಾಗಿ ಆಗತ್ತೆ ಎಲ್ಲಿ ಯಾವಾಗ ಬೇಡವೋ ಅಲ್ಲಿ ಮಳೆ ಆಗತ್ತೆ ಅಂತಂದರೆ ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಮಳೆ ನೀರು ಜಡ ಆಗಿದ್ರು ಕೂಡ ಅದರೊಳಗೆ ಇರ್ತಕ್ಕಂಥ ಅಭಿಮಾನಿ ವ್ಯಪದೇಶ ಅಷ್ಟೋಮ್ ಅಂತ ಹೇಳೋ ಹಾಗೆ ಆ ಮಳೆ ನೀರಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಪರ್ಜನ್ಯ ದೇವ ಅವನ ಚೇತನನೇ ಮೋಡ ಒಂದೇ ಬಗೆಯ ನೀರನ್ನು ಸುರಿಸಿದ್ರು ಕೂಡ ವೃಕ್ಷಗಳು ಮಾತ್ರ ಬೀಜ ಸ್ವರೂಪಕ್ಕೆ ತಕ್ಕಂತೆ ವಿಭಿನ್ನವಾಗಿ ಮಾವು ಸಿಹಿಯಾಗಿರ್ತಕ್ಕಂಥ ಫಲವನ್ನು ಬೇವು ಕಹಿಯಾಗಿರ್ತಕ್ಕಂಥ ಫಲವನ್ನೇ ಹೇಗೆ ಕೊಡ್ತಾ ಅದೇ ರೀತಿಯಾಗಿ ಎಲ್ಲರ ಬಿಂಬನೂ ಕೂಡ ಒಬ್ಬನೇ ಆಗಿರ್ತಕ್ಕಂಥವ್ರು ಅವನೇ ಸರ್ವೋತ್ತಮ ಪರಮಾತ್ಮ ಎಲ್ಲರೊಳಗೆ ಅಂತರ್ಯಾಮಿಯಾಗಿ ಇದ್ದರೂ ಕೂಡ ಆ ಜೀವರಗಳಲ್ಲಿ ನಡೀತಕ್ಕಂಥ ಕಾರ್ಯಗಳು ಮಾತ್ರ ಅವರವರ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೇನೇ ಆಗತ್ತೆ ಮರ ಗಿಡ ಅಥವಾ ಫಲಗಳ ವೈಚಿತ್ರ್ಯಕ್ಕೆ ಮೋಡ ಹೇಗೆ ಕಾರಣ ಅಲ್ಲವೋ ಮೋಡಕ್ಕೆ ಹೇಗೆ ಪಕ್ಷಪಾತಾದಿ ದೋಷಗಳು ಯಾವತ್ತೂ ಇಲ್ಲವೋ ಅದೇ ರೀತಿಯಾಗಿ ಭಗವಂತ ವೈಷಮ್ಯ ನೇರ್ಗುಣ್ಯ ದೋಷರಹಿತನೇ ಆಗಿರುವಂಥದ್ದು ಅನ್ನೋದನ್ನು ಸೂತ್ರಭಾಷೆದರು ತಿಳಿಸ್ತಾರೆ ಪೂರ್ವ ಕರ್ಮ ಪ್ರಯತ್ನಂಚ ಸಂಸ್ಕಾರ ಚಾಪ್ಯಪೇಕ್ಷತು ಈಶ್ವರಃ ಕಾರ್ಯತ್ಸರ್ವ ತೆ ಈಶ್ವರ ಕೃತ ಸ್ವಯಂ ಪರಮಾತ್ಪ ಪೂರ್ಣ ಶಕ್ತಿ ಪ್ರಧಾನಾಗೇ ಇರ್ತಕ್ಕಂಥವನು ಮಳೆ ನೀರು ಮಳೆಯ ಮೂಲಕ ಭೂಮಿಗೆ ಬೀಳತ್ತೆ ಆಮೇಲೆ ಹೋಗಿ ಸಮುದ್ರವನ್ನು ಸೇರತ್ತೆ ಆಮೇಲೆ ಸಮುದ್ರದಿಂದ ವಾಯುದೇವರು ಸೂರ್ಯಾಂತರ್ಗತನಾಗಿದ್ದು ಅದನ್ನೆಲ್ಲ ಯವಾಪರೇಷನ್ ಆವಿಯ ಮೂಲಕ ಮತ್ತೆ ತಮ್ಮಲ್ಲಿ ಸೇರಿಸ್ಕೊಂಡು ಮತ್ತೆ ಆ ಯಾವ ನದಿ ಪಾತ್ರದ ನೀಡಿ ಎಲ್ಲೆಲ್ಲಿಗೆ ಮಳೆ ಬರಬೇಕೋ ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಇದನ್ನು ಬೃಹದಾರಣ್ಯಕ ಉಪನಿಷತ್ ಭಾಷಣದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಸ್ವಕೀಯ ಮೊದಕಂ ನದ್ಯ ಸಮುದ್ರೆಯ ನೈವಜಾನತೆ ವಾಯುಸ್ತುತತ್ ಪೃತಜ್ಞಾತ್ವ ಮೇಘೆ ಕೃತ್ವ ಪ್ರವರ್ಷತೆ ಆದ್ದರಿಂದ ಆ ಮಳೆ ಜಡ ಆಗಿದ್ದರೂ ಕೂಡ ಅದರೊಳಗಿರ್ತಕ್ಕಂಥ ಪರ್ಜನ್ಯ ದೇವ ಏನು ಅಭಿಮಾನಿ ಇದ್ದಾನೆ ಅವನು ಚೈತನ್ಯನೇ ಆಗಿರ್ತಕ್ಕಂಥವನು ಅವನು ಶಕ್ತನೇ ಆದರೂ ಕೂಡ ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ಅನ್ನೋ ದೋಷ ಸರ್ವತಾ ಇಲ್ಲ ಹಾಗಾದರೆ ಯಾಕೆ ಕೆಲವು ಕಡೆ ಅತಿವೃಷ್ಟಿ ಕೆಲವು ಕಡೆ ಅನಾವೃಷ್ಟಿ ಕೆಲವು ಕಡೆ ಮಳೆನೇ ಬರಲ್ಲ ಹೀಗೆಲ್ಲ ಆಗ್ತಾಯಿದೆ ಅಂದರೆ ಆಯಾ ದೇಶದ ಜೀವನ ಯೋಗ್ಯತೆ ಮತ್ತು ಅದೃಷ್ಟಗಳು ಕಾರಣ ಅಂತ ಶಾಸ್ತ್ರ ಹೇಳ್ತಾ ಇದೆ ಕೂಡ ಭಗವಂತ ಸ್ವಭಾವವನ್ನು ಯೋಗ್ಯತೆಯನ್ನು ವ್ಯತ್ಯಾಸ ಮಾಡಲ್ಲ ಯಾಕೆ ವ್ಯತ್ಯಾಸ ಮಾಡಿದರೆ ಅದು ವೈಷಮ್ಯ ಅಥವಾ ದೋಷ ವ್ಯತ್ಯಾಸ ಮಾಡದೆ ಮೊದಲು ಹೇಗಿತ್ತು ಅದನ್ನೇ ಹಾಗೆ ಕಾಪಾಡಿಕೊಂಡು ಬರೋದಿದೆಯಲ್ಲ ಅದು ಗುಣವೇ ಹೊರತು ದೋಷ ಅಲ್ಲ ಇಲ್ಲದೇ ಇದ್ದರೆ ಭಗವಂತ ಎಲ್ಲ ಚೇತನಗಳನ್ನು ಜಡ ಆಗಿ ಜಡದ ಜಡಭೂತವಾಗಿರ್ತಕ್ಕಂಥದನ್ನೆಲ್ಲ ಚೇತನರನ್ನಾಗಿ ಮಾಡ್ಬೋದಾಗಿತ್ತು ಪ್ರಾಣಿಗಳನ್ನು ಮನುಷ್ಯರನ್ನಾಗಿ ಮಾಡ್ಬೋದಿತ್ತು ಹೀಗೆಲ್ಲ ಯಾಕೆ ಬದಲಾವಣೆ ಮಾಡಲ್ಲ ಅಂದರೆ ಭಗವಂತನಿಗೆ ಅಸಾಮರ್ಥ್ಯ ಅಂತಲ್ಲ ಪರಮಾತ್ಮನಿಗೆ ಇಚ್ಛೆ ಇಲ್ಲ ಆಯಾ ಜಡ ಚೇತನರ ಸ್ವಭಾವ ಯೋಗ್ಯತೆಗಳನ್ನು ಹಾಗೆ ಕಾಪಾಡಿ ಅದಕ್ಕೆ ಅನುಸಾರವಾಗಿ ಅವರಿಂದ ತ್ರಿವಿಧ ಕರ್ಮಗಳನ್ನು ಮಾಡಿಸಿ ಆದರೂ ತಕ್ಕ ಹಾಗೆ ಭಗವಂತ ಸುಖ ದುಃಖ ಸುಖ ದುಃಖ ಮಿಶ್ರಣವನ್ನು ಕೊಡ್ತಾನೆ ಇದು ದೋಷ ಅಲ್ಲ ಪರಮಾತ್ಮನ ದೊಡ್ಡ ಗುಣ ಅಂತಲೇ ಈ ರೀತಿಯಾಗಿ ಶಾಸ್ತ್ರ ಹೇಳ್ತಾ ಇದೆ ಲೋಕದಲ್ಲಿ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಸ್ವರಮಣ ಅವನು ಚೇತನರು ಏನು ಮಾಡ್ತಾರೆ ಲೋಕದಲ್ಲಿ ಸ್ವಾರ್ಥದ ಉದ್ದೇಶದಿಂದ ವೈಷಮ್ಯವನ್ನು ಮಾಡ್ತಾರೆ ಪಕ್ಷಪಾತವನ್ನು ಮಾಡ್ತಾರೆ ಇವರು ನಮ್ಮವರು ಅಂತ ಈಗ ಉದಾಹರಣೆಗೆ ಬಡಿಸ್ತಾ ಇದ್ದೀವಿ ಇವರು ನಮ್ಮವರು ಅಂದಾಗ ಹೆಚ್ಚಿನ ಭಕ್ಷ್ಯ ಹಾಕ್ತೀವಿ ತುಪ್ಪ ಹಾಕ್ತೀವಿ ಮತ್ತೇನೋ ಉಪಚಾರ ಮಾಡ್ತೀವಿ ಇವರು ಯಾರೋ ಅಪರಿಚಿತರು ನಮಗ ಅವ್ರಿಗೂ ಏನೂ ಪರಿಚಯ ಇಲ್ಲ ಎಂದು ನೋಡಿಯೂ ಅವರಿಂದ ನಮಗೆ ಉಪಕಾರವೂ ಆಗಿಲ್ಲ ಅಂತಾದರೆ ಎಲ್ಲರಿಗೆ ಹೆಂಗೆ ಹಾಕೋತೀವೋ ಹಾಗೆ ಹೋಗ್ತೀವೋ ಅವ್ರನ್ನ ಮಾತು ಆಡಿಸಲ್ಲ ಹೀಗೆ ಅದೇ ನಮ್ಮವರು ಅಂದರೆ ಅದು ಸ್ಟಾಕ್ ಇದೆಯೋ ಇಲ್ಲ ನೋಡೋಲ್ಲ ನಾವು ಮತ್ತೆ ಹೆಚ್ಚು ಹೆಚ್ಚಾಗಿ ಬಡಿಸ್ತೀವಿ ನಿಧಾನ ಕೊಡ್ರೆ ಉಪಚಾರ ಮಾಡ್ತೀವಿ ಲೋಕದಲ್ಲಿ ಯಾಕೆ ಒಂದಲ್ಲ ಒಂದು ದಿನ ನಮಗೆ ಉಪಕಾರ ಮಾಡ್ತಾರೆ ಅಂತ ನಾವು ಆ ರೀತಿಯಾಗಿ ಪಕ್ಷಪಾತದ ಧೋರಣೆಯನ್ನು ಅನುಸರಿಸ್ತೀವಿ ಆದರೆ ಪರಮಾತ್ಮ ಮಾರ್ಮಣ ಲಕ್ಷ್ಮೀ ರಮಣ ಅವನಿಗೆ ಯಾವ ಕೊರತೆಯೂ ಇಲ್ಲ ನಿತ್ಯಾನಂದ ನಿತ್ಯಪ್ತನಾಗಿರ್ತಕ್ಕಂಥವನು ಜ್ಞಾನ ಆನಂದಮಯ ಶರೀರಿ ಆಗಿರ್ತಕ್ಕಂಥವನು ಸರ್ವಜ್ಞ ಸ್ವರಮಣ ಅವನಿಗೆ ಲಕ್ಷ್ಮಿಯ ಅಪೇಕ್ಷೆಯೂ ಇಲ್ಲ ಜ್ಞಾನಾನಂದ ಸಾಗರನಾಗಿರ್ತಕ್ಕಂಥವನು ಆದ್ದರಿಂದ ಅಂತಹ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥದ ಅಪೇಕ್ಷೆ ಸರ್ವತಾ ಇಲ್ಲ ಹಾಗ ಹೇಗೆ ನಡೆಸ್ತಾನೆ ಅಂದರೆ ಗುಣಕರ್ಮಗಳ ಅನುಸಾರ ನಡೆಸುವ ಆಯಾ ಜೀವರ ಗುಣ ಕರ್ಮಗಳೇನಿದೆ ಪ್ರಾಚೀನ ಅದಕ್ಕೆ ತಕ್ಕಂತನೇ ಕರ್ಮಗಳನ್ನು ಮಾಡಸ್ತಾನೆ. ಇಷ್ಟೆಲ್ಲ ಜ್ಞಾನಾನಂದಮಯನಾಗಿದ್ದರು ಪರಮಾತ್ಮ ಅವನಿಗೆ ತನ್ನನ್ನು ಎಲ್ಲರೂ ಹೊಗಳಿ ಆರಾಧಿಸಲಿ ಅನ್ನೋ ಒಂದು ಸ್ವಾರ್ಥ ಇದೆ ಯಾಕೆ ಅಂದರೆ ಅದನ್ನು ಅವನನ್ನು ಹೊಗಳಿದ್ರೆ ಸುಖ ಹೊಗಳದಿದ್ದರೆ ದುಃಖ ನೀಡ್ತಾನಲ್ವಾ ಅಂದಮೇಲೆ ಅದಕ್ಕೆ ಒಂದು ವೈಷಮ್ಯ ಅಥವಾ ದೋಷ ಅನ್ನೋ ಆಕ್ಷೇಪ ಬರುತ್ತೆ ಅಂದರೆ ಭಗವಂತ ಹೊಗಳಲಿಕ್ಕೆ ಆಸೆ ಪಡೋದಿಲ್ಲ ಅವನೇ ಗೀತೆಯಲ್ಲಿ ಹೇಳ್ತಾನೆ ಮನುಷ್ಯಾಣಾಮ್ ಸಹಸ್ರಯು ಕಶ್ಚಿದ್ಯತತಿಸಿದ್ಧಯೇ ಅಂತ ಎಲ್ಲೋ ಸಾವಿರದಲ್ಲೂ ಒಬ್ಬ ಲಕ್ಷಕ್ಕೆ ಒಬ್ಬ ಭಗವಂತನನ್ನು ಹೊಗಳತಾನೆ ಸ್ತೋತ್ರ ಮಾಡ್ತಾನೆ ಉಳಿದವರೆಲ್ಲ ಸುಮ್ಮನೆ ಇರ್ತಾರೆ ಅಥವಾ ನಿಂದನೆಯನ್ನು ಮಾಡ್ತಕ್ಕಂಥವ್ರು ಭಗವಂತ ಒಂದು ವೇಳೆ ಇನ್ನೊಬ್ಬರಿಂದ ತಾನು ಹೊಗಳಿಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಎಲ್ಲರಿಂದಲೂ ಕೂಡ ಸ್ತೋತ್ರವನ್ನು ಮಾಡಿಸ್ಕೋಬೋದಾಗಿತ್ತು ಹಿಂದೆ ಹೇಳಿದ್ದಾರೆ ದುರ್ಜನರನ್ನಲ್ಲ ದುರ್ಜನರ ಸೇವೆಯನ್ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಅಂತ ಅದು ಅವನಿಗೆ ಬೇಡ ಅದೇ ಕಾರಣಕ್ಕಾಗಿ ಆ ದುರ್ಯೋಧನನ ಮನೆಯ ವೈಭವದ ಷಡ್ರಸೋಪೇತವಾಗಿರ್ತಕ್ಕಂಥ ಸತ್ಕಾರವನ್ನೆಲ್ಲ ತಿರಸ್ಕಾರ ಮಾಡಿ ವಿದರನ ಮಾನೆಯ ಪಾಲುಂಡು ಕುರುಪನ ಮಾನವನೇ ಶ್ರೀಕೃಷ್ಣ ದುರ್ಯೋಧನನ ಯೋಗ್ಯತೆಯನ್ನು ಗುಣಕರ್ಮಗಳನ್ನು ಹೇಳ್ತಾನೆ ಪಾಂಡವಾನ್ ವಿಷಸೇರಾಜನ್ ಪಾಂಡವರನ್ನ ನೀನು ದ್ವೇಷ ಅಂತ ಅವರ ಯೋಗ್ಯತೆ ಅವರ ಗುಣ ಕರ್ಮಗಳನ್ನೆಲ್ಲ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಅವನ ಸತ್ಕಾರವನ್ನ ಧಿಕ್ಕಾರ ಮಾಡ್ದ ಯಾಕೆ ಅಂದರೆ ಸ್ವರೂಪದಿಂದಲೇ ಹುಟ್ಟಿನಿಂದನೇ ದ್ವೇಷ ಮತ್ಸರಿಯದ್ರಿಂದ ತುಂಬಿ ಹೋಗಿದ್ದ ತಾಯಿಯ ಗರ್ಭದಲ್ಲಿದ್ದಾಗಲೇ ದುರ್ಯೋಧನನ ಗುಣಗಳು ದುರ್ಗುಣಗಳು ಕೆಟ್ಟ ಗುಣಗಳು ಪ್ರಕಟವಾಗಿದ್ದು ಅಂತ ಮಹಾಭಾರತ ವರ್ಣನೆ ಮಾಡ ತಾಯಿ ಕೂಂತಿಗೆ ಪುತ್ರೋತ್ಸವ ಆಯಿತು ಕೇಳಿ ಅಸಹನೆಯಿಂದ ತನ್ನ ಗರ್ಭವನ್ನು ಹಾನಿ ಮಾಡಿಕೊಂಡು ಪಿಂಡವನ್ನು ತಗದು ಚೂರು ಚೂರಾಗಿ ಮಾಡಿದ್ಲು ಅಂತ ಆದ್ದರಿಂದ ಸ್ವರೂಪಭೂತವಾಗಿರ್ತಕ್ಕಂಥ ಗುಣಗಳ ಅಭಿವ್ಯಕ್ತಿಯನ್ನಷ್ಟೇ ಮಾಡ್ತಾನೆ ಪರಮಾತ್ಮ ಅಂತ ದೃಷ್ಟಾಂತ ಇಂತಹ ದೋಷದೂರ ಗುಣಪರ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಗೆ ವೈಷಮ್ಯವೆಲ್ಲಿವುದೋ ಯಾಕೆಂದರೆ ಅವನು ತಂದೆ ತನು ದದಾತೀತಿ ಎಲ್ಲರಿಗೂ ಅಸೃಜ ರಾಶಿಯಿಂದ ಇಂದ ಉತ್ತಮವಾಗಿರ್ತಕ್ಕಂಥ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟವನು ಅಂತಹ ಪರಮಾತ್ಮ ನಿರಪೇಕ್ಷವಾಗಿ ಅನಿಮಿತ್ತ ಬಂಧುವಾಗಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಲೋಕದಲ್ಲಿ ತಂದೆ ಆದರೆ ಮಕ್ಕಳಲ್ಲಿ ವೈಷಮ್ಯ ಮಾಡುವುದನ್ನು ಕಂಡಿದ್ದೀವಿ ಮಕ್ಕಳೆಲ್ಲ ಒಂದೇ ರೀತಿ ಇಲ್ಲದೇ ಇರ್ಬೋದು ಅವರ ಸ್ವಭಾವ ಯೋಗ್ಯತೆಗಳು ಬೇರೆ ಬೇರೆ ಇರ್ಬೋದು ಆದರೆ ತಂದೆಯಾಗಿರ್ತಕ್ಕಂಥವನು ಎಲ್ಲರನ್ನು ಒಂದೇ ರೀತಿ ಕಾಣಬೇಕು ಅದರಲ್ಲೂ ಮಕ್ಕಳೇನಾದರೂ ಅಶಕ್ತನಾಗಿದ್ದರೆ ಒಬ್ಬ ಅವನಿಗೆ ಹೆಚ್ಚಿನ ಆಸರೆಯನ್ನು ಒತ್ತು ಕೊಟ್ಟು ಅವನನ್ನು ನೋಡ್ಕೋಬೇಕು ಭಗವಂತ ಆದರ್ಶ ತಂದೆಯಂತೆ ಇಲ್ಲ ಸಶಕ್ತರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೆ ಹೆಚ್ಚಿನ ಅನುಗ್ರಹ ಮಾಡ್ತಾನೆ ದುರ್ಬಲನಾಗಿರ್ತಕ್ಕಂಥ ಮನುಷ್ಯರನ್ನು ಇನ್ನೂ ಕಡಿಮೆ ಅಂದರೆ ತುಣೀಕರಿಸ್ತಾನೆ ಪಾಪಿ ದೈತ್ಯರನ್ನು ಹಿಂಸೆ ಮಾಡ್ತಾನೆ ಈ ವೈಷಮ್ಯ ಸರಿ ಪ್ರಶ್ನೆ ಬಂದರೆ ಭಗವಂತ ಆದರ್ಶ ತಂದೆಯಾಗಿರ್ತಕ್ಕಂಥವನು ಅವನು ಲೋಕಕ್ಕೆ ಶಿಕ್ಷಣವನ್ನು ಕೊಡ್ತಕ್ಕಂಥವನು ತಂದೆ ದುಷ್ಟ ಮಕ್ಕಳನ್ನು ಆ ರೀತಿಯಾಗಿ ಮುದ್ದು ಮಾಡಿದ್ರೆ ಮಕ್ಕಳು ಇನ್ನೂ ಕೆಡ್ತಾರೆ ಜೊತೆಗೆ ತಾವು ಕೆಡೋದಲ್ಲದೆ ಸುತ್ತ ಪರಿಸರವನ್ನು ಹಾಳು ಮಾಡ್ತಾರೆ ಆದ್ದರಿಂದ ತಂದೆಯಾಗಿರ್ತಕ್ಕಂಥವನು ಉತ್ತಮ ಪ್ರಜೆ ಆಗಲಿ ಮಗ ಅಂತ ಸಾಕಷ್ಟು ತಿದ್ದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಸ್ವಭಾವದಲ್ಲೇ ದುಷ್ಟ ಇದ್ದರೆ ಅವನನ್ನು ಪರಿತ್ಯಾಗ ಮಾಡಬೇಕು ಬೇರೆ ದಾರಿ ಇಲ್ಲ ಅದಕ್ಕೆ ದುಷ್ಟಾಂತವನ್ನು ಮಹಾಭಾರತ ತಿಳಿಸತ್ತೆ ಸಗರ ಚಕ್ರವರ್ತಿ ತನ್ನ ಮಗನಾಗಿರ್ತಕ್ಕಂಥ ಅಸಮಂಜಸ ಅಂತಿದ್ದ ಅವನು ಭಾರೀ ದುಷ್ಟ ಅವನನ್ನು ತಿದ್ದಲಿಕ್ಕಾಗದೆ ಪರಿತ್ಯಾಗ ಮಾಡಿದ ಆ ರೀತಿಯಾಗಿ ಮಾಡಬೇಕು ಅವನನ್ನು ಪೋಷಣೆ ಮಾಡಿದ್ರೆ ಲೋಕ ಕಂಟಕನಾಗ್ತಾನೆ ಅನ್ನೋದಕ್ಕೆ ದುಷ್ಟಾಂತವನ್ನು ಅದೇ ಮಹಾಭಾರತ ತಿಳಿಸತ್ತೆ ಅಂಧನಾಗಿರ್ತಕ್ಕಂಥ ಧೃತರಾಷ್ಟ್ರ ಆ ದುಷ್ಟ ಮಕ್ಕಳನ್ನು ದುರ್ಯೋಧನ ದುಶ್ಯಾಸನ ಮೊದಲಾದವರನ್ನ ಅಸಮಂಜಸನನ್ನು ಹೇಗೆ ಸಗರ ಚಕ್ರವರ್ತಿ ಪರಿತ್ಯಾಗ ಮಾಡಿದ್ನೋ ಹಾಗೆ ಮಾಡದೆ ಮುದ್ದು ಮಾಡಿ ಸರ್ವನಾಶವನ್ನು ಹೊಂದಿದ್ದನ್ನು ಮಹಾಭಾರತ ತಿಳಿಸತ್ತೆ ಆದ್ದರಿಂದ ತಂದೆಯೇ ಆಗಲಿ ಗುರುವೇ ಆಗಲಿ ಮಕ್ಕಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಸದ್ಗುಣಗಳನ್ನು ತಾವು ಆ ಮಕ್ಕಳಿಗೆ ತಮ್ಮಲ್ಲಿರ್ತಕ್ಕಂಥ ಗುಣಗಳ ಅಭಿವ್ಯಕ್ತಿ ಏನು ಅನ್ನೋದು ಗೊತ್ತಿರೋದಿಲ್ವಲ್ಲ ಈ ತಂದೆ ಅಥವಾ ಗುರು ಅದನ್ನು ಕಂಡು ಹಿಡಿದು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಒಳ್ಳೆ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಪ್ರಜೆಯಾಗುವಂತೆ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಾನೆ ಹೊರತು ಸ್ವಭಾವದಲ್ಲೇ ಇಲ್ಲದೇ ಇರತಕ್ಕಂಥ ಯಾವುದೋ ಹುಣವನ್ನು ಹೊಸದಾಗಿ ತುಂಬಿಸೋದು ತಂದೆಗೂ ಸಾಧ್ಯ ಇಲ್ಲ ಗುರುವಿಗೂ ಸಾಧ್ಯ ಇಲ್ಲ ಅದಕ್ಕಾಗಿ ವ್ಯರ್ಥ ಪ್ರಯತ್ನವನ್ನು ಮಾಡಲೂಬಾರ್ದು ಅಂತ ಭಗವಂತ ಏನು ಮಾಡ್ತಾನೆ ತನಗೆ ಯೋಗ್ಯತೆಯನ್ನು ಬದಲಿಸುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಬದಲಿಸುವ ಇಚ್ಛೆ ಇಲ್ಲ ಅಂತ ಸುಮ್ಮನೆ ಇರ್ತಾನೆ ಭಗವಂತ ಆದ್ದರಿಂದ ಇಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಆದರ್ಶ ತಂದೆಯೂ ಹೌದು ಆದರ್ಶ ಗುರುವೂ ಹೌದು ಗುರು ಗುರುವಣಾಂ ಪ್ರಭಾವ ಶಾಸ್ತ್ರಾಂ ಪಾದರಾಯಣ ಅಂತ ಹೇಳ್ದಂಗೆ ಜಗದ್ಗುರುವಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ವಾಯುದೇವರಿಗೂ ಕೂಡ ಗುರುಸ್ಥಾನೀಯನಾಗಿರ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅವನು ಸರ್ವಜ್ಞ ಜಗತ್ತಿನಲ್ಲಿ ಅವನೇ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಜೀವರ ಸ್ವರೂಪಯೋಗ್ಯತೆಯೂ ಗೊತ್ತು ಅವನಿಗೆ ಆದ್ದರಿಂದ ಅವರಲ್ಲಿ ಸೂಕ್ತವಾಗಿರ್ತಕ್ಕಂಥ ಅವರ ಗುಣ ಕರ್ಮ ಮಾಡುವಂತಹ ಸಾಮರ್ಥ್ಯ ಎಲ್ಲವನ್ನು ಅಭಿವ್ಯಕ್ತಿಗೊಳಿಸ್ತಾನೆ ಆ ರೀತಿಯಾಗಿ ಅವರಿಂದ ಕರ್ಮವನ್ನು ಮಾಡಿಸಿ ಅದಕ್ಕೆ ಅನು ತಕ್ಕ ಫಲವನ್ನು ನೀಡ್ತಾನೆ ಆದ್ದರಿಂದ ಈ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡಿ ಕಾಪಾಡ್ತಕ್ಕಂಥ ಸರ್ವಶಕ್ತ ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಅಂತ ತಿಳಿಸ್ತಾರೆ ಆದ್ದರಿಂದ ವೈಷಮ್ಯನಿರ್ಭುಣ್ಯ ದೋಷ ರೈತನೇ ಆಗಿದ್ದಾನೆ ಭಗವಂತ ಅನ್ನೋದನ್ನು ಈ ಪರ್ಜನ್ಯ ದೇವರ ದೃಷ್ಟಾಂತದಿಂದ ಬರುವ ಆಕ್ಷೇಪಗಳಿಗೆಲ್ಲ ಸಮಾಧಾನವನ್ನು ದಾಸು ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ ವಸ್ತು